ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತುಪ್ಪೇಳುವೆ ಪರಮ ಭಗವತ್ ಭಕ್ತರಿದನಾದರದೆ ಕೇಳುವುದು ಆದರದೆ ಕೇಳುವುದು ಪರಮಾತ್ಮ ಸರ್ವತ್ರ ವ್ಯಾಪ್ತ ಸರ್ವತ್ರ ವ್ಯಾಪ್ತನಾಗಿದ್ದರೂ ನಿರ್ಲೇಪ ಅಂತ ನಾನಾ ದೃಷ್ಟಾಂತಗಳಿಂದ ತಿಳಿಸಿದರು ಈಗ ಈ ಪದ್ಯದಲ್ಲಿ ಭಗವಂತನ ಸಂಹಾರ ಕಾರ್ಯವೂ ಲೀಲೆ ಅನ್ನೋದನ್ನು ತಿಳಿಸೋದ್ರ ಮೂಲಕ ಬ್ರಹ್ಮಾಂಡದ ಹೊರಗಿನ ವ್ಯಾಪ್ತ ಕೂಡ ನಿರ್ಲಿಪ್ತ ಅನ್ನೋದು ಇಲ್ಲಿ ನಿರೂಪಣೆಯನ್ನು ಮಾಡ್ತಾರೆ ದಾಸರು ಮಳಲ ಮನೆಗಳ ಮಾಡಿ ಮಕ್ಕಳು ಕೆಲವು ಕಾಲದ ಲಾಡಿ ಮೋದಿ ತುಳಿದು ಕೆಡಿಸುವ ತೆರದೆ ಲಕ್ಷ್ಮೀ ಹಲವು ಬಗೆಯಲ್ಲಿ ನಿರ್ಮಿಸುವ ನಿಶ್ಚಲನು ತಾನಾಗಿದ್ದು ಸಲಹುವ ಎಲಋಣಿಯ ವೋಲ್ ನುಂಗುವಯಲ್ಲಿ ಹೋದು ಸುಖ ದುಃಖ ವ್ಯಾಪ್ತಿ ಸಂಧಿಯಲ್ಲಿ ಭಗವಂತನ ಸೃಷ್ಟಿ ಸ್ಥಿತಿ ಲಯ ಇದ್ರ ವರ್ಣನೆ ಯಾಕೆ ಅಂತ ಪ್ರಶ್ನೆ ಸೃಷ್ಟಿ ಸ್ಥಿತಿ ಎಲ್ಲವೂ ಕರುಣೆಯ ಕಾರ್ಯ ಹೇಗೋ ಅದೇ ರೀತಿಯಾಗಿ ಭಗವಂತನ ಸಂಹಾರ ಕಾರ್ಯವೂ ಕೂಡ ಕಾರುಣ್ಯರ ಕಾರ್ಯ ಕ್ರೌರ ಕಾರ್ಯ ಅಲ್ಲ ಅನ್ನೋದು ಒಂದು ವಿಷಯ ಆದರೆ ಬ್ರಹ್ಮಾಂಡದೊಳಗೆ ಪರಮಾತ್ಮ ಯಾವ ರೀತಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ವ್ಯಾಪ್ತನಾಗಿತ್ತು ನಿರ್ಲೇಪನಾಗಿದ್ದಾನೋ ಅದೇ ರೀತಿಯಾಗಿ ಭಗವಂತ ಬ್ರಹ್ಮಾಂಡದ ಹೊರಗಿನ ಎಲ್ಲ ಕಡೆಗೂ ಕೂಡ ಅನಂತ ರೂಪಗಳಿಂದ ವ್ಯಾಪ್ತನಾಗಿದ್ದರೂ ನಿರ್ಲಿಪ್ತನಾಗೇ ಇದ್ದಾನೆ ಅನ್ನೋದನ್ನು ತಿಳಿಸಿಕೊಟ್ಟಿರುವಂಥದ್ದು ಬ್ರಹ್ಮಾಂಡದ ಹೊರಗೆ ಭಗವಂತ ವ್ಯಾಪ್ತನಾಗಿದ್ದು ಲೀಲಾಜವಾಗಿ ಅನಾಯಾಸವಾಗಿ ಸೃಷ್ಟಿ ಸ್ಥಿತಿಯ ಲಯಗಳನ್ನು ಮಾಡ್ತಾ ತಾನು ನಿರ್ಲಿಪ್ತನಾಗಿದ್ದಾನೆ ಹೀಗೆ ಒಳ ಹೊರಗೆ ಅಂದರೆ ಬ್ರಹ್ಮಾಂಡದ ಒಳಗೆ ಬ್ರಹ್ಮಾಂಡದ ಹೊರಗೆ ಹೊರಗೆ ಇರ್ತಕ್ಕಂಥ ಎಲ್ಲ ರೂಪಗಳು ಕೂಡ ನಿರ್ಲಿಪ್ತವಾಗಿಯೇ ಇರ್ತಕ್ಕಂಥದ್ದು ಅನ್ನೋದನ್ನ ಸ್ಪಷ್ಟೀಕರಣ ಕೊಡೋಕ್ಕೆ ಈ ಮಕ್ಕಳು ಮಾಡ್ತಕ್ಕಂಥ ಮರಳಿನ ಮನೆಯ ದೃಷ್ಟಾಂತವನ್ನು ಕೊಡ್ತಾರೆ ಪರಮಾತ್ಮ ಲೋಕದಲ್ಲಿ ಒಬ್ಬ ತಾಂತ್ರಿಕ ಶಿಕ್ಷಣ ಪಡೆದಿರ್ತಕ್ಕಂಥವನೋ ಅಥವಾ ಶಿಲ್ಪಿ ಮನೆ ಕಟ್ಟಬೇಕಾದ್ರೆ ಇಟ್ಟಿಗೆ ಸಿಮೆಂಟು ಹೀಗೆ ನಾನಾ ಪದಾರ್ಥಗಳನ್ನು ಬಳಸಿ ಸದೃಢವಾಗಿರ್ತಕ್ಕಂಥ ಒಂದು ಮನೆಯನ್ನು ಹೇಗೆ ಕಟ್ಕೊಡ್ತಾನೋ ಅದೇ ರೀತಿಯಾಗಿ ಸತ್ವ ರಜಾ ತಮ ಮೂರು ಗುಣಗಳನ್ನು ಬಳಸಿ ಇಪ್ಪತ್ನಾಲ್ಕು ತತ್ವಗಳು ಅವ್ಯಕ್ತ ತತ್ವ ಮಹತ್ವ ಅಹಂಕಾರ ತತ್ವ ಅಂತೇನೆಲ್ಲ ಇದೆ ಆ ಇಪ್ಪತ್ನಾಲ್ಕು ತತ್ವಗಳನ್ನು ಸೇರಿಸಿ ಈ ಬೃಹತ್ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡ್ತಾನೆ ಭಗವಂತ ನಾವು ನೋಡ್ತಕ್ಕಂಥ ಒಂದು ಹಿಡಿ ಮಣ್ಣಿನಲ್ಲೂ ಕೂಡ ಪಂಚಭೂತಗಳು ಕೂಡ ಇರ್ತಕ್ಕಂಥದ್ದು ಇಪ್ಪತ್ನಾಲ್ಕು ತತ್ವಗಳು ಇರ್ತಕ್ಕಂಥದ್ದು ಪೃಥ್ವಿ ಜಲ ಶಿಖಿ ಪವನ ಭೂತ ಆಕಾಶ ಅಂತ ಹೇಳ್ತೀವಿ ಆ ಒಂದೊಂದು ಪಂಚಭೂತಗಳಲ್ಲೂ ಕೂಡ ಇಪ್ಪತ್ನಾಲ್ಕು ತತ್ವಗಳು ಕೂಡ ಇರ್ತಕ್ಕಂಥದ್ದು ಅದರಿಂದ ಶುದ್ಧವಾಗಿರ್ತಕ್ಕಂಥ ಪಂಚಭೂತಗಳಲ್ಲಿ ಒಂದೊಂದು ಅಂಶ ನಮಗೆ ಸಿಗೋದು ಸಾಧ್ಯ ಇಲ್ಲ ಯಾವ ತತ್ವದಲ್ಲಿ ಯಾವುದರ ಗುಣ ಜಾಸ್ತಿ ಇದೆ ಅಥವಾ ಯಾವ ತತ್ವ ಈಗ ಉದಾಹರಣೆಗೆ ಜಲ ಅದು ಕೂಡ ಪಂಚಭೂತಗಳ ಒಂದು ಅದರೊಳಗೆ ಜಲತತ್ವ ಜಾಸ್ತಿ ಇರೋದರಿಂದ ಜಲ ಅಂತ ಕರೆಯೋನು ಪೃಥ್ವಿಯಲ್ಲಿ ಪೃಥ್ವಿ ಅಂಶದ ಪ್ರಮಾಣ ಜಾಸ್ತಿ ಇರೋದರಿಂದ ಪೃಥ್ವಿ ತತ್ವ ಅಂತ ಈ ರೀತಿಯಾಗಿ ಹೇಳೋದು ಹಾಗೇ ಒಂದೊಂದು ಪಂಚಭೂತದ ಒಂದೊಂದು ಅಂಗಗಳಲ್ಲೂ ಕೂಡ ಅಂದರೆ ಪೃಥ್ವಿ ಜಲ ಶಿಖಿ ಪವನ ಭೂತಾಕ ಶಾಂತಿಯನ್ನು ಇಲ್ಲಿ ಹೇಳ್ತೀವಿ ಪಂಚಭೂತಗಳು ಒಂದೊಂದು ಭೂತಗಳಲ್ಲೂ ಕೂಡ ಉಳಿದ ಇಪ್ಪತ್ನಾಲ್ಕು ತತ್ವಗಳು ಕೂಡ ಸೇರಿಕೊಂಡಿದೆ ಅದರಲ್ಲಿ ಯಾವುದರ ಪ್ರಮಾಣ ಜಾಸ್ತಿ ಇದೆಯೋ ಆ ಹೆಸರಿನಿಂದ ಕರೆಯುವಂಥದ್ದು ಹಾಗೇ ಪರಮಾತ್ಮ ಇಪ್ಪತ್ನಾಲ್ಕು ತತ್ವಗಳಿಂದ ಈ ಸತ್ವರಜಾ ತಮೋಗುಣಗಳನ್ನು ಉಪಯೋಗ ಮಾಡಿ ಬೃಹತ್ ಬ್ರಹ್ಮಾಂಡವನ್ನು ಅವೇದ್ಯವಾದ ಅಚ್ಛೇದ್ಯವಾಗಿರ್ತಕ್ಕಂಥ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿಯಾನೆ ಭಗವಂತ ಇದು ಎಷ್ಟು ಭದ್ರವಾಗಿದೆ ಅಂತ ಆದರೆ ಯಾರಿಂದನೂ ಹೇಗೆ ಪ್ರಯತ್ನ ಪಟ್ಟರು ಕೂಡ ಮುರಿಯೋದು ಸಾಧ್ಯ ಇಲ್ಲ ಹಾಗಾದ್ರೆ ಮುರಿಯೋದೇ ಸಾಧ್ಯ ಇಲ್ವಾ ಅಂತ ಕೇಳಿದ್ರೆ ಕಟ್ಟಿರ್ತಾನೆ ಯಾರೋ ಅವನೇ ಮುರಿಬೇಕು ಅದರಿಂದ ಕಟ್ಟಲಿಕ್ಕೂ ಅದನ್ನು ಕೆಡಲಿಕ್ಕೂ ಸಮರ್ಥನಾಗಿರ್ತಕ್ಕಂಥವನು ಅವನೇ ಪರಮಾತ್ಮ ಈ ಬ್ರಹ್ಮಾಂಡ ಹೇಗಿದೆ ಅಂತ ಕೇಳಿದ್ರೆ ಮಳಲ ಮನೆಗಳ ಮಾಡಿ ಅಂತ ಹೇಳಿದಂಗೆ ಬರೇ ಮರಳಿನಂಥ ಒಂದೇ ವಸ್ತುವಿನಿಂದ ಕಟ್ಟಿರ್ತಕ್ಕಂಥಲ್ಲ ಮಹದಾದಿ ಇಪ್ಪತ್ನಾಲ್ಕು ಅವ್ಯಕ್ತ ಮೊದಲಾಗಿರ್ತಕ್ಕಂಥ ಇಪ್ಪತ್ನಾಲ್ಕು ತತ್ವಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಭದ್ರಕೋಟೆ ಆದ್ದರಿಂದ ಆ ಮನೆಯಂತೆ ಇದು ದುರ್ಬಲ ಅಲ್ಲ ಲೋಕದಲ್ಲಿ ಮನೆ ಕಟ್ಟಬೇಕು ಅಂತಾದ್ರೆ ಪ್ರಯಾಸ ಇದೆ ಬೇಕಾದಷ್ಟು ಹಣ ಖರ್ಚಾಗತ್ತೆ ಶ್ರಮ ಆಗುತ್ತೆ ಅದನ್ನು ಕೆಡಬೇಕು ಅಂತಾದರೂ ಮತ್ತೆ ಶ್ರಮನೂ ಆಗುತ್ತೆ ಹಣವೂ ಖರ್ಚಾಗತ್ತೆ ಆದರೆ ಮಕ್ಕಳು ಮನೆ ಮರಳಿನಿಂದ ಕಟ್ತಾರಲ್ಲ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶ್ರಮವೂ ಆಗಲ್ಲ ಹಣದ ವ್ಯಯವೂ ಇಲ್ಲ ಅಷ್ಟೇ ಅಲ್ಲ ಶಿಲ್ಪಿಗಳ ತಾಂತ್ರಿಕ ತಂತ್ರಗಾರಿಕೆಯ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಾಯವೂ ಬೇಕಾಗಿಲ್ಲ ಆದ್ದರಿಂದ ಏನಾಯಿತು ಮಕ್ಕಳು ಹೇಗೆ ನಿರ ಯಾವುದೇ ದೈಹಿಕ ಶ್ರಮ ಆಗಲಿ ಮಾನಸಿಕ ಒತ್ತಡ ಆಗಲಿ ಹಣದ ವ್ಯಯ ಆಗಲಿ ಯಾವುದೂ ಇಲ್ಲದೆ ಇದ್ದಂಗೆ ಹೇಗೆ ಸಲೀಸಾಗಿ ಮನೆಯನ್ನು ಕಟ್ತಾರೋ ಅದೇ ರೀತಿಯಾಗಿ ಸರ್ವಶಕ್ತ ಸರ್ವ ಸಮರ್ಥನಾಗಿರ್ತಕ್ಕಂಥ ಪರಮಾತ್ಮ ಲೀಲಾಜಾಲವಾಗಿ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿಯಲಯ ಎಲ್ಲವನ್ನು ಕೂಡ ಮಾಡ್ತಾನೆ ಈ ಬ್ರಹ್ಮಾಂಡದ ಗೋಡೆ ಅನ್ನೋದು ಭಾರಿ ಗಟ್ಟಿಯಾಗಿರ್ತಕ್ಕಂಥದ್ದು ಅದನ್ನ ಎಷ್ಟು ಲೀಲಾಜಾಲವಾಗಿ ಮುರಿತಾನೆ ಪರಮಾತ್ಮ ಅಂದ್ರೆ ಅವನೇ ವಾಮನಾವತಾರ ಮಾಡಿ ತಾನೇ ತ್ರಿವಿಕ್ರಮನಾಗಿ ಬಿಡದಾಗ ಹದಿನಾಲ್ಕು ಲೋಕಗಳನ್ನು ಮೇಲಿನ ಲೋಕಗಳನ್ನು ಅಳಿಬೇಕು ಅಂತ ತನ್ನ ಕಾಲನ್ನ ಎತ್ತಿದ್ರೆ ಆ ಸ್ವಲ್ಪ ಉಗುರುತಾಗಿ ಗೋಡೆಯಲ್ಲಿ ಬಿರುಕುಂಟಾಯಿತು ಅಂತ ಹಾಗೇನಾಯಿತು ಬಾಹ್ಯದಲ್ಲಿರ್ತಕ್ಕಂಥ ಜಲಾವರಣದ ನೀರೆಲ್ಲ ಒಳಗೋಗಿ ಸೋರಿತು ಅದನ್ನೇ ಗಂಗಾ ಪ್ರವಾಹ ಅಂತ ಇತ್ಯಾದಿಯಾಗಿ ಕಲಿಯುವಂಥದ್ದು ಆ ಬ್ರಹ್ಮಾಂಡದ ಗೋಡೆ ಎಷ್ಟು ದಪ್ಪ ಇತ್ತು ಪರಮಾತ್ಮನ ಉಗುರಿನಿಂದ ಅದನ್ನು ಕೆಡಬೇಕು ಅಂತ ಆದರೆ ಅವನು ಎಂಥ ಸರ್ವಶಕ್ತ ಅನ್ನೋದನ್ನು ಸ್ಮರಣೆ ಮಾಡಬೇಕು ಇಲ್ಲಿ ಮಳದ ಮನೆಗಳ ಮಾಡಿ ಅಂತ ಬಹುವಚನದಿಂದ ದಾಸ ಪ್ರಯೋಗ ಮಾಡ್ತಾರೆ ಏಕ ಕಾಲದಲ್ಲಿ ಅನೇಕ ಬ್ರಹ್ಮಾಂಡಗಳನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾನ ಅಂತ ಪ್ರಶ್ನೆ ಬಂದರೆ ಪರಕಾಲದಲ್ಲಿ ಅಂದರೆ ಪರ ಬ್ರಹ್ಮದೇವರ ಒಂದು ಹಗಿನಲ್ಲಿ ಭಗವಂತ ಒಂದೇ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾನೆ ಅನಂತ ಕಾಲಗಳಲ್ಲಿ ಅನಂತ ಬ್ರಹ್ಮಾಂಡದ ಸೃಷ್ಟಿ ಹಾಗೆ ಏಕಕಾಲದಲ್ಲಿ ಅನೇಕ ಬ್ರಹ್ಮಾಂಡಗಳನ್ನು ಒಟ್ಟಿಗೆ ಸೃಷ್ಟಿ ಮಾಡೋದಕ್ಕೆ ಪರಮಾತ್ಮನಿಗೆ ಅಸಾಮರ್ಥ್ಯನ ಅಶಕ್ತತೆನಾ ಪ್ರಶ್ನೆ ಬಂದರೆ ಸರ್ವತಃ ಹಾಗಲ್ಲ ಏಕಕಾಲದಲ್ಲಿ ಅನೇಕ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡಬಲ್ಲಂತಹ ಸಾಮರ್ಥ್ಯ ಕೂಡ ಅವನ ಸಂಕಲ್ಪ ಅಥವಾ ಅವನ ಇಚ್ಛೆ ಬ್ರಹ್ಮದೇವರ ಒಂದು ಹಗಲಿನಲ್ಲಿ ಒಂದು ಬ್ರಹ್ಮಾಂಡದ ಸೃಷ್ಟಿ ಇತ್ಯಾದಿ ಆಗಿದೆ ಅದೇ ರೀತಿಯಾಗಿ ಮಕ್ಕಳು ಮನೆಗಳ ಮಾಡಿ ಅಂತಂದರೆ ಒಂದೊಂದೇ ಮನೆ ಮಾಡ್ತಾ ಹೋಗ್ತಾರೆ ಮತ್ತು ಒಂದೊಂದನ್ನೇ ಕೆಡಿಸ್ತಾ ಹೋಗ್ತಾರೆ ಆಗೆ ಪರಮಾತ್ಮನು ಕೂಡ ಪ್ರತಿ ಕಲ್ಪಗಳಲ್ಲೂ ಕೂಡ ಒಂದೊಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾನೆ ಆ ಬ್ರಹ್ಮಾಂಡವನ್ನು ಮತ್ತೆ ಲಯ ಮಾಡಿದ ಮೇಲೆ ಮತ್ತೆ ಪುನಃ ಸೃಷ್ಟಿ ಮಾಡ್ತಾನೆ ಹೀರಿ ಅದನ್ನು ತಿಳಿಸ್ಲಿಕ್ಕೆ ಅಲ್ಲಿ ಮಾಡಿ ಮಕ್ಕಳು ಕೆಲವು ಕಾಲದ ಲಾಡಿ ಮೋದದಿ ತುಳಿದು ಕೆಡಿಸುವ ತರದೆಯಂತೆ ಮಕ್ಕಳು ಹೇಗೆ ಗೊಂಬೆ ಆಟ ಆಡ್ತಾರೋ ಹಾಗೆ ಭಗವಂತ ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಆಟದ ರೀತಿಯಾಗಿ ಸೃಷ್ಟಿಯ ಸ್ಥಿತಿಯಲ್ಲಿಯ ಎಲ್ಲವನ್ನು ಪರಮಾತ್ಮ ಮಾಡ್ತಾನೆ ಸೋ ಸೂತ್ರ ಭಾಷೆಯಲ್ಲಿ ಶ್ರೀಮೆದಾಚಾರ್ ತಿಳಿಸ್ತಾರೆ ಈ ಸೃಷ್ಟಿ ಸ್ಥಿತಿಯ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇದೆಲ್ಲ ಮಾಡ್ತಾನೆ ಪರಮಾತ್ಮ ಅದೆಲ್ಲ ಪರಮಾತ್ಮನಿಗೆ ಮಕ್ಕಳಾಟದಂತೆ ಮಕ್ಕಳು ಹೇಗೆ ಗೊಂಬೆ ಇಟ್ಕೊಂಡು ಆಟ ಆ ರೀತಿಯಾಗಿ ಭಗವಂತನಿಗೆ ಇದೊಂದು ಕ್ರೀಡೆ ಅಂತ ಬಾಲ ಕ್ರೀಡಾ ನಕ್ಕಯಿರಿ ಅದ್ವತ್ ಅಂತ ಅಲ್ಲಿ ತಿಳಿಸ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ ಪರಮಾತ್ಮ ಹೇಳ್ತಾನೆ ಈ ಸೃಷ್ಟಿ ಇತ್ಯಾದಿ ಎಲ್ಲವನ್ನು ಮಾಡೋದು ಕೂಡ ನನಗೊಂದು ಕ್ರೀಡೆ ಅಂತ ಸೋಯಂ ವಿಹಾರ ಇಹಮೇ ಈಗ ಪ್ರಶ್ನೆ ಬರ್ತಾ ಇದೆ ಮಕ್ಕಳು ಆಟಕ್ಕಾಗಿ ಆ ಮರಳಿನ ಮನೆಯನ್ನು ಅಥವಾ ಗೂಡನ್ನು ನಿರ್ಮಿಸ್ತಾರೆ ಆಟಕ್ಕಾಗಿ ಅದನ್ನು ಕೆಡುತ್ತಾರೆ ಹಾಗೆ ಭಗವಂತನು ಮಾಡ್ತಾನೆ ಇದನ್ನ ಅದು ಪ್ರಶ್ನೆ ಬಂದರೆ ಮಂಡೂಕಿ ಉಪನಿಷದಲ್ಲೇ ತಿಳಿಸ್ತಾರೆ ಮಕ್ಕಳು ಮನೆ ಕಟ್ಟಿದ್ರಿಂದ ಅಥವಾ ಮನೆಯನ್ನು ತಾವು ನಿರ್ಮಾಣ ಮಾಡಿದ್ದನ್ನು ತಾವೇ ಒದ್ದು ಕೆಡವಿದ್ರಿಂದ ಮಕ್ಕಳಿಗೆ ಸಂತೋಷ ಆಗತ್ತೆ ಹೀಗೆ ಪರಮಾತ್ಮನಿಗೂ ಆಗತ್ತಾ ಅಂತ ಕೇಳಿದ್ರೆ ಮುಂದಿನ ಸಂಧಿಗಲ್ಲಿ ಹೇಳ್ತಾರೆ ಕ್ರೀಡೆಗೋಸುಗ ಅವರವರ ಗತಿ ನೀಡಲು ಅಂತ ಮಂಡುಕ್ಕಿಯ ಉಪನಿಷತ್ತುದನ್ನು ನಮಗೆ ತಿಳಿಸತ್ತೆ ಭೋಗ ಅರ್ಥ ಸೃಷ್ಟಿರಿತನ್ಯೇ ಕ್ರೀಡಾ ಅರ್ಥಮಿತಿ ಚಾಪರೇ ದೇವಶೇಷ ಸ್ವಭಾವೋಯ್ ಆಪ್ತಕಾಮಸ್ಯೆ ಕಾಸ್ಪೃಹ ಪರಮಾತ್ಮ ತನ್ನ ಸುಖಭೋಗಕ್ಕಾಗಿ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ಕೆಲವು ಅಜ್ಞಾನಿಗಳ ಪಾತ ಇನ್ನು ಕೆಲವ್ರು ಹೇಳ್ತಾರೆ ಪರಮಾತ್ಮ ಕ್ರೀಡೆಗಾಗಿ ಸೃಷ್ಟಿಯನ್ನು ಮಾಡ್ತಾರೆ ಅಂತ ಆದರೆ ಜ್ಞಾನಿಗಳು ಹೇಳ್ತಾರೆ ಅದೆರಡೂ ಸರಿಯಲ್ಲ ಈ ಸೃಷ್ಟಿ ಮಾಡ್ತಕ್ಕಂಥ ಅಥವಾ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷ ಏನಿದೆಯಲ್ಲ ಇದೆಲ್ಲ ಭಗವಂತನ ಸ್ವಭಾವ ಆಪ್ತಕಾಮನಾಗಿರ್ತಕ್ಕಂಥ ಪೂರ್ಣಾನಂದಮಯನಾಗಿರ್ತಕ್ಕಂಥ ಪರಮಾತ್ಮನಿಗೆ ಸೃಷ್ಟ್ಯಾದಿಗಳಿಂದ ಸುಖಭೋಗವೂ ಬೇಕಾಗಿಲ್ಲ ಕ್ರೀಡೆಯೂ ಅಲ್ಲ ಅದಕ್ಕೆ ಉದಾಹರಣೆ ಕೊಡಬೇಕು ಅಂತ ಆದರೆ ಒಬ್ಬ ಅತೃಪ್ತನಾಗಿರ್ತಕ್ಕಂಥ ಮಾನವ ಅವನಿಗೆ ಸ್ವಂತ ಮನೆ ವಾಸಕ್ಕಾಗಿ ಯೋಗ್ಯವಾಗಿರ್ತಕ್ಕಂಥ ಮನೆಯಿಲ್ಲ ತನ್ನ ಸುಖಕ್ಕಾಗಿ ತನಗೆ ಮನೆ ಬಂದಂತೆ ನಿರ್ಮಾಣ ಮಾಡೋ ಕಾರ್ಯವನ್ನು ಅವನು ಮಾಡ್ತಾರೆ ಅಥವಾ ಇನ್ನೊಬ್ಬ ಆಲಸ್ಯ ಹೊಂದಿದವನು ಸೋಮಾರಿತನದ ಪರಿಹಾರಕ್ಕಾಗಿ ಕ್ರೀಡೆಯನ್ನು ಆಡತಾನೆ ಇಲ್ಲಿ ಪರಮಾತ್ಮ ಪೂರ್ಣಾನಂದ ನಿತ್ಯಪ್ತನಾಗಿರ್ತಕ್ಕಂಥವನು ಅತೃಪ್ತಿಯಿಂದ ಸುಖಕ್ಕಾಗಿ ತನಗೆ ವಾಸಕ್ಕಾಗಿ ಬ್ರಹ್ಮಾಂಡದ ನಿರ್ಮಾಣವನ್ನು ಮಾಡಲ್ಲ ಅವನು ನಿರ್ದುಃಖ ದುಃಖ ಸ್ಪ ಇಲ್ಲದೇ ಇರತಕ್ಕಂಥ ಮೋಕ್ಷವನ್ನೇ ಕೊಡಬಲ್ಲ ಏಕೈಕ ಸಮರ್ಥ ವ್ಯಕ್ತಿ ಪರಮಾತ್ಮ ಆದ್ದರಿಂದ ಅವನಿಗೆ ಆಲಸ್ಯ ಅಥವಾ ದುಃಖ ಪರಿಹಾರಕ್ಕಾಗಿ ಭಗವಂತ ಕ್ರೀಡೆ ಆಡೋದೂ ಇಲ್ಲ ಹಾಗಾದ್ರೆ ಈ ವಿಹಾರ ಅಥವಾ ಕ್ರೀಡೆ ಅಂದ್ರೆ ಏನು ಅಂದರೆ ಭಗವಂತನ ಸ್ವಭಾವ ಇದು ಕ್ರೀಡೆನೇ ಸೃಷ್ಟಿ ಹೊರತು ಸೃಷ್ಟಿಗಾಗಿ ಕ್ರೀಡೆ ಅನ್ನೋದು ಅಲ್ಲ ದ್ರೇಕದಿಂದ ಸೃಷ್ಟಿನೇ ಹೊರತು ಆನಂದಕ್ಕಾಗಿ ಅಲ್ಲ ಈ ಸೃಷ್ಟಿ ಸ್ಥಿತಿಯಲ್ಲಿ ಅಯನಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಮಾಡೋದ್ರಿಂದ ಇದುವರಗೆ ಇಲ್ಲದ ಹೊಸ ಆನಂದ ಪರಮಾತ್ಮನಿಗೆ ಬಂದಿರಬೋದು ಅಂದರೆ ಸರ್ವತಾ ಇಲ್ಲ ಮೋದಿ ಕೆಲವು ಕಾಲದ ಲಾಡಿ ಅಂದರೆ ಆನಂದೋದ್ರೇಕದ ಅವಸ್ಥೆಯಲ್ಲಿ ಸ್ವಾಭಾವಿಕವಾಗಿ ಪರಮಾತ್ಮ ಆಟ ಆಡ್ತಾನೆ ಹೊರತು ಆಟದಿಂದ ಅಥವಾ ಸೃಷ್ಟ್ಯಾದಿಗಳ ಕ್ರೀಡೆಯಿಂದ ಪರಮಾತ್ಮನಿಗೆ ಮೋದ ಅಥವಾ ಸಂತೋಷ ಅನ್ನಿದ್ದು ಸರ್ವತಾ ಅಲ್ಲ ತಾವೇ ನಿರ್ಮಾಣ ಮಾಡಿರ್ತಕ್ಕಂಥ ಮನೆಗಳನ್ನು ಮಕ್ಕಳು ತಾವೇ ಮತ್ತೆ ಕಾಲಿನಿಂದ ಒದ್ದು ಮನೆಗೆ ಹೋಗೋ ಹೊತ್ತಲ್ಲಿ ಕೆಡೋಗ್ತಾರೆ ಅವರಿಗದು ಆಟ ಅವರಿಗೆ ಆ ತಾವೇ ನಿರ್ಮಾಣ ಮಾಡಿರ್ತಕ್ಕಂಥ ಆ ಮನೆಗಳ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೋಹ ಅನ್ನೋದು ಇಲ್ಲ ನಿರ್ಮಾಣ ಮಾಡಬೇಕಾದ್ರೆ ಯಾವ ರೀತಿ ಆಗಿರ್ತಕ್ಕಂಥ ಆನಂದ ಇತ್ತೋ ಅದನ್ನು ತುಳಿದು ಕಳಿಸುವ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಆನಂದ ಇತ್ತು ಆ ದೃಷ್ಟಾಂತವನ್ನು ಇಲ್ಲಿ ತಗೋಬೇಕು ಅದೇ ರೀತಿಯಾಗಿ ಪರಮಾತ್ಮ ತಾನು ಸೃಷ್ಟಿ ಮಾಡಿರ್ತಕ್ಕಂಥ ಈ ಜಗತ್ತಿನ ಮೇಲೆ ಕಿಂಚಿತ್ತೂ ಮೋಹ ಅನ್ನೋದಿಲ್ಲ ಮೋಹ ಇದ್ದಿದ್ರೆ ಅವನು ಲಯ ಮಾಡ್ತಿರಲಿಲ್ಲ ಕಿಂಚಿತ್ತೂ ಮೋಹ ಇಲ್ಲದೇ ಇದ್ರಿಂದ ಭಗವಂತ ಸೃಷ್ಟಿಯನ್ನೂ ಮಾಡ್ತಾನೆ ಲಯವನ್ನೂ ಮಾಡ್ತಾನೆ ನ ಪರಮಾತ್ಮನಿಗೆ ಇದರಿಂದ ಆಗ್ಬೇಕಾದೇನೂ ಇಲ್ಲ ಭಕ್ತರ ಮೇಲಿನ ಪ್ರೀತಿಯಿಂದ ಅವರಿಗೆ ಮೋಕ್ಷ ಸಾಧನೆಯನ್ನು ಮಾಡಿಸ್ಬೇಕು ಅವರಿಗೆ ಅವರವರ ಗತಿಯನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಪರಮಾತ್ಮ ಈ ರೀತಿಯಾಗಿ ಮಾಡ್ತಾನೆ ಅಷ್ಟೇ ಅಲ್ಲ ಇದರಿಂದ ಜೀವರಿಗೆ ಪ್ರಯೋಜನ ಅಂತ ತಾನು ಲಯ ಮಾಡಿದರೆ ಜೀವರಿಗೆ ಪ್ರಯೋಜನ ಅಂತ ಟೀಕಾಕೃತ್ಪಾದರೂ ತಿಳಿಸ್ತಾರೆ ವಿಷ್ಣು ತತ್ವವಿನಿರ್ಣಯ ಟೀಕೆಯಲ್ಲಿ ಸ್ವಾಪಂ ಪ್ರಾಪಯತಿ ಶ್ರಮ ಅಪಹೃತಯೇ ಕಲ್ಪಾವಸಾನೇ ಜಯ ದೇವತೆಗಳಿಗೆ ಅನೇಕ ಕಲ್ಪಗಳ ಸಾಧನೆ ಸಾಮಾನ್ಯ ಜೀವರಿಗೆ ಅನೇಕ ಜನ್ಮಗಳ ಸಾಧನೆ ಅನೇಕ ಜನ್ಮಗಳಲ್ಲಿ ಅಥವಾ ಕಲ್ಪಗಳಲ್ಲಿ ಈ ಜನನ ಮರಣ ಸಂಸಾರದಲ್ಲಿ ಬಂದು ಬಂದು ಬಂದು ಸಿಕ್ಕಿ ತೊಳ ಒದ್ದಾಡ್ತಾ ಇರ್ತಾರೆ ತೊಡಲಾಡ್ತಾ ಇರ್ತಾರೆ ಅದಕ್ಕೆ ಅವರಿಗೊಂದು ದೀರ್ಘಕಾಲದ ವಿಶ್ರಾಂತಿಯನ್ನು ಕೊಟ್ಟರೆ ಮತ್ತೆ ಬರ್ತಕ್ಕಂಥ ಮುಂದಿನ ಕಲ್ಪ ಅಥವಾ ಜನ್ಮಗಳಲ್ಲಿ ನವಚೈತನ್ಯದಿಂದ ಸಾಧನೆಗೆ ತೊಡಲಿಕ್ಕೆ ಅವರಿಗೆ ಅನುಕೂಲ ಆಗತ್ತೆ ಅಂತ ಜೀವರ ಮೇಲೆ ಕಾರುಣ್ಯ ಮಾಡುವಂಥ ಉದ್ದೇಶದಿಂದ ಅವರಿಗೊಂದು ದೀರ್ಘ ವಿಶ್ರಾಂತಿಯನ್ನು ಒದಗಿಸಬೇಕು ಅಂತಲೇ ಭಗವಂತ ಏನು ಮಾಡ್ತಾನೆ ಲಯ ಕಾರ್ಯವನ್ನು ಮಾಡ್ತಾನೆ ಮತ್ತು ಪ್ರಳಯಕಾಲ ಮೂರು ಸೃಷ್ಟಿಕಾಲ ಬಂದಾಗ ಸೃಷ್ಟಿ ಕಾರ್ಯದಲ್ಲಿ ತಾನು ಪ್ರವೃತ್ತನಾಗ್ತಾನೆ ಅದನ್ನೇ ವಾದರಾಜರು ಹೇಳ್ತಾರೆ ವಾದ ಈ ಎಲ್ಲ ಜೀವರನ್ನು ಭಗವಂತ ತನ್ನ ಉದರದಲ್ಲಿ ಹೊನ್ನ ತೊಟ್ಟಿಲೊಳ್ಳಿಟ್ಟು ಬಿಟ್ಟಲ ಜೀವನಿ ನಿದ್ರೆಗೊಳಿಸುವನು ಹೊನ್ನ ತೊಟ್ಟಿಲು ಯಾವುದು ಅಂದರೆ ಪರಮಾತ್ಮನ ಉದರವೇ ಹೊನ್ನ ತೊಟ್ಟಿಲು ಅಂದರೆ ಭಂಗಾರದ ತೊಟ್ಟಿಲು ಅದಕ್ಕೆ ಮುತ್ತು ರತ್ನಗಳಿಂದ ಮಾಡಿರ್ತಕ್ಕಂಥ ಸರಪಳಿ ಅಲ್ಲಿ ಪ್ರತ್ಯೇಕವಾಗಿ ಅಸೃಜ ರಾಶಿಯಲ್ಲಿದ್ದವರು ಈಗ ಸೃಷ್ಟಿಯಲ್ಲಿ ಇರ್ತಕ್ಕಂಥವ್ರು ಸಾಧನೆ ಮುಗಿದವರು ಸಾಧನೆಯನ್ನು ಬಾಕಿ ಇದ್ದವರು ತಮಸ್ಸಿಗೆ ಹೋಗ್ತಕ್ಕಂಥವ್ರು ಹೀಗೆಲ್ಲ ಜೀವರಾಶಿಗಳನ್ನು ಪರಮಾತ್ಮ ತನ್ನ ಉದರ ತೊಟ್ಟಿಲಲ್ಲಿಟ್ಟು ಪ್ರತ್ಯೇಕವಾಗಿ ಇಟ್ಟು ಅದನ್ನು ವಿಜಯದಾಸು ತಮ್ಮ ಸುಳಾರಿಗಳೊಳಗೆ ತಿಳಿಸ್ತಾರೆ ಹಾಗೆ ಬಿಟ್ಟಲ ಜೀವರ ನಿದ್ರೆಗೊಳಿಸುವನು ಮತ್ತು ಸೃಷ್ಟಿಕಾಲ ಬಂದಾಗ ಯಾರ್ದು ಸಾಧನೆ ಮುಗಿದಿದೆಯೋ ಅವರಿಗೆ ಮೋಕ್ಷವನ್ನು ಕೊಡ್ತಾನೆ ಸಾಧನೆ ಬಾಕಿ ಇದ್ದವ್ರಿಗೆ ನವಚೈತನ್ಯದಿಂದ ತಮ್ಮ ಸಾಧನೆಯಲ್ಲಿ ಪ್ರವೃತ್ತರಾಗುವಂತೆ ಅನುಗ್ರಹ ಮಾಡ್ತಾನೆ ಯಾರಿಗೆ ತಮಸ್ಸಿಗೆ ಹಾಕಬೇಕೋ ಅವರಿಗೆ ತಮಸ್ಸಿಗೆ ಹಾಕ್ತಾನೆ ಹೀಗೆ ಪರಮಾತ್ಮ ಮಾಡ್ತಕ್ಕಂಥದ್ದು ಸೃಷ್ಟಿ ಸ್ಥಿತಿ ಲಯ ಎಲ್ಲ ಆದ್ದರಿಂದ ಅನಾಯಾಸವಾಗಿ ಮಕ್ಕಳು ಆಡಿದಂತೆ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಸುಖದ ಅಪೇಕ್ಷೆಯೂ ಇಲ್ಲ ಅನಾಯಾಸ ಇದರಿಂದ ಆಯಾಸವೂ ಇಲ್ಲ ಶ್ರಮವೂ ಇಲ್ಲ ಹೀಗೆ ಭಗವಂತ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನು ಮಾಡ್ತಾನೆ ಅದನ್ನು ತಿಳಿಸ್ಲಿಕ್ಕೆ ಎಲ್ಲರೂ ಉಣಿಯೋವೋ ನುಂಗೋವಾಗೆ ಸುಖ ಸುಖ ಅಂತ ಎಲ್ಲರಂದರೆ ಗಾಳಿ ಉಣಿ ಅಂಥೇಳಿದರೆ ಉಣತಕ್ಕಂಥದ್ದು ಗಾಳಿ ತಿಂದು ಬದುಕ್ತಕ್ಕಂಥ ಪ್ರಾಣಿ ಅಂತಾದರೆ ಅದು ಸರ್ಪ ಹಾವು ಆದ್ದರಿಂದ ಪರಮಾತ್ಮನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಯಾಸ ಇತ್ಯಾದಿಗಳಿಲ್ಲ ಅಂತ ಹಾವು ಎಷ್ಟು ಅನಾಯಾಸವಾಗಿ ಗಾಳಿಯನ್ನು ಸ್ವೀಕಾರ ಮಾಡುತ್ತೋ ನುಂಗತ್ತೋ ಅದಕ್ಕಿಂತ ಹೆಚ್ಚು ಅನಾಯಾಸವಾಗಿ ಪರಮಾತ್ಮ ಬ್ರಹ್ಮಾಂಡವನ್ನು ನುಂಗುತ್ತಾನೆ ಇಲ್ಲಿ ಅನಾಯಾಸ ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶ್ರಮ ಇಲ್ಲ ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಅಥವಾ ಕಿಂಚಿತ್ತು ಮೋಹ ಇಲ್ಲ ಹೇಗೆ ಕೇಳಿದ್ರೆ ಈ ಹಾವು ಇದೆಯಲ್ಲ ಗಾಳಿ ನುಂಗ್ತಕ್ಕಂಥ ಹಾವು ಎಲ್ಲ ಋಣಿ ಅದು ತುತ್ತನ್ನು ಸವಿದು ಸವಿದು ನಂಗಲ್ಲ ಎರಡು ನಾಲ್ಗೆ ಇದೆ ಹಲ್ಲುಗಳಿದೆ ಆದರೂ ಕೂಡ ತುತ್ತನ್ನು ಅಗಿಯೋದಿಲ್ಲ ಸವಿ ನೋಡಲ್ಲ ತೊರುಚಿ ನೋಡೋಲ್ಲ ಹಾಗೇ ಅದೇ ರೀತಿಯೂ ಕೂಡ ಪರಮಾತ್ಮ ತನ್ನ ಜಿಫ್ವಾ ಚಾಪಲ್ಯ ಅನ್ನೋ ಮೋಹದಿಂದ ಬ್ರಹ್ಮಾಂಡವನ್ನು ಉಣ್ಣೋದಿಲ್ಲ ಅದರೊಳಗಿರ್ತಕ್ಕಂಥ ಸ್ವಾಕ್ಯರಸವನ್ನಷ್ಟೇ ತಾನು ಅನುಭೋಗ ಮಾಡುತ್ತಾನಷ್ಟೇ ಅವನು ನಿಜವಾಗಿ ಹಸ್ ಹಸ್ಕೊಂಡಿದ್ದೇ ಎಲ್ಲರಂತೆ ಅವನಿಗೆ ತೃಪ್ತಿ ನೀಡುವಂತಹ ಆಹಾರ ಎಲ್ಲ ಸಿಗೋದಕ್ಕೆ ಸಾಧ್ಯ ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂತ ಅವನ ರೋಮ ಕೋಪದಲ್ಲಿ ಕೋಟಿ ಕೋಟಿ ಬ್ರಹ್ಮಾಂಡಗಳು ಅಡಗವಂತದ್ದು ಅಂತಹ ಮಹಾಕಾಯ ವಿರಾಟ್ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ಒಂದು ಬ್ರಹ್ಮಾಂಡವನ್ನು ನುಂಗೋದು ಅಂತಾದರೆ ಅದು ಯಾವ ಮೂಲೆಗೆ ರಾವಣನ ಹೊಟ್ಟೆಗೆ ಹರಕಾಸಿನ ಶುಂಠಿ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಆದ್ದರಿಂದ ಪರಮಾತ್ಮನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶಿವು ಈ ರೀತಿಯಾಗಿರ್ತಕ್ಕಂಥ ದೋಷ ಅನ್ನೋದಿಲ್ಲ ಹಾವು ಹಸುವಿನಿಂದ ಕಪ್ಪೆಗಳನ್ನು ಇಲಿಗಳನ್ನು ನುಂಗತ್ತೆ ಅಂತ ಕೇಳಿದೆವು ಅಷ್ಟೇ ಅಲ್ಲ ಹಾವು ತಾನೇ ಇಟ್ಟ ಮೊಟ್ಟೆಗಳನ್ನು ಕೂಡ ನುಂಗತ್ತೆ ಹಾಗೆ ಭಗವಂತ ತಾನು ಸೃಷ್ಟಿ ಮಾಡಿರ್ತಕ್ಕಂಥ ಬ್ರಹ್ಮಾಂಡವನ್ನು ತಾನೇ ನುಂಗ್ತಾನೇನೋ ಅಂತ ಪ್ರಶ್ನೆ ಬಂದರೆ ಅದಕ್ಕೂತ್ರ ಆ ರೀತಿಯಾಗಿ ಅಲ್ಲ ಎಲರುಣಿ ಅಂದರೆ ಜಿಪ್ಪಾ ಚಾಪಲ್ಯದಿಂದ ಪರಮಾತ್ಮ ಇದನ್ನು ಭೋಗ ಮಾಡೋದಿಲ್ಲ ಅನ್ನೋದು ತಿಳಿಸ್ದಕ್ಕಾಗಿ ಈ ಎಲಋಣಿ ಅಥವಾ ಹಾವಿನ ದೃಷ್ಟಾಂತವನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಎಲ್ಲ ಋಣಿಯೋ ಅಲ್ಲಿ ನುಂಗೋವಾಗೆ ಸುಖ ದುಃಖ ಅಂತೇಳಿ ಪರಮಾತ್ಮನಿಗೆ ಯಾವ ಪ್ರಯೋಜನದ ಅಪೇಕ್ಷೆಯೂ ಇಲ್ಲ ಸುಖ ಭೋಗದ ಅಪೇಕ್ಷೆಯೂ ಇಲ್ಲ ಹಂಗಾರೆ ಅವನ ಅಪೇಕ್ಷೆ ಏನು ಅಂದರೆ ಕೇವಲ ಭಕ್ತರಿಗೆ ಮೋಕ್ಷ ಸಾಧನೆ ಆಗಬೇಕೋ ಅಷ್ಟು ಕರ್ಮಗಳಾಗಬೇಕು ಅಂತ ಆದ್ದರಿಂದ ಅವನಿಗೆ ಸ್ವಪ್ರಯೋಜನ ರಹಿತ ಕೇವಲ ಪರಪ್ರಯೋಜನಕ್ಕಾಗಿಯೇ ಭಗವಂತ ಈ ಸೃಷ್ಟಿಯಾದಿ ಎಲ್ಲ ಕಾರ್ಯವನ್ನು ಕೂಡ ಮಾಡ್ತಾನೆ ಹಿಂದೆ ಬೊಮ್ಮನ ಸೃಜಿಸಿ ಅವನಂಗವಾಗಲೇ ತಿಂದರೆ ತುತ್ತು ಕುಂದುಬೋದು ಎಂದು ಉದಾಸೀನವ ಮಾಡಿದ ಶ್ರೀಕೃಷ್ಣ ಇಂದು ಗುಂಜಿಸಿ ತೇಗುತ್ತಿದ್ದ ಅಂತ ಬ್ರಹ್ಮಾದಿ ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡಿದ ತಕ್ಷಣವೇ ಹಾಗೆ ಸೃಷ್ಟಿ ಮಾಡ್ದಂಗೆ ಮಾಡ್ದಂಗೆ ಹಾವು ಮೊಟ್ಟೆ ಇಟ್ ಇಟ್ಟ ತಕ್ಷಣವೇ ಒಂದೊಂದೇ ಮೊಟ್ಟೆ ತಿಂತಾ ಹೋಗುತ್ತಲ್ಲ ಎಲ್ಲೋ ಅಲ್ಲಿ ಉರುಳು ಬಿದ್ದಿದ್ದು ಮರಿಗಳಾಗಿ ಜಗತ್ತಿನಲ್ಲಿ ಇಷ್ಟು ಸರ್ಪ ಸಂಕುಲವನ್ನು ನಾವು ನೋಡ್ತೀವಿ ಹಾಗೆ ಪರಮಾತ್ಮನ ಮಾಡ್ತಾನ ಅಂತ ಕೇಳಿದರೆ ಅದೇ ರೀತಿಯಾಗಿ ಮಾಡಲ್ಲ ಭಗವಂತ ಹಾಗಾದ್ರೆ ಯಾಕೆ ಅದನ್ನು ನಿರ್ಮಾಣ ಮಾಡಬೇಕಾಗಿತ್ತು ಜಗತ್ತನ್ನು ತಕ್ಷಣ ನುಂಗೋದಾಗಿದ್ದರೆ ನಿರ್ಮಾಣ ಯಾಕೆ ಮಾಡಬೇಕಾಗಿತ್ತು ಅಂತ ಪ್ರಶ್ನೆ ಆಕ್ಷೇಪವನ್ನು ತೊಗೊಂಡು ಮತ್ತು ಇನ್ನೂ ಒಂದು ಅದರಲ್ಲಿ ಸೇರಿಸ್ತಾರೆ ಹೇಗೆ ಅಂತ ಕೇಳಿದ್ರೆ ಈ ಕಟುಕ ಕುರಿಗಳನ್ನೆಲ್ಲ ಹುಟ್ಟಿಸಿ ಆಮೇಲೆ ಅದನ್ನೇನು ಮಾಡ್ತಾನೆ ಅದನ್ನು ಸಾಕ್ತಾನೆ ಅದು ಬೆಳೆದು ಕೊಬ್ಬಿ ನಿಂತಾಗ ಕೊಂದು ತಿಂತಾನೆ ಆ ರೀತಿಯಾಗಿರ್ತಕ್ಕಂಥ ಉದ್ದೇಶ ಪರಮಾತ್ಮನಿಗೆ ಏನಾದರೂ ಇರ್ಬೋದಾ ಅಂತ ಕೇಳಿದ್ರೆ ಆ ರೀತಿಯಾಗಿರ್ತಕ್ಕಂಥದ್ದು ಅಲ್ಲ ಹಾಗಾದ್ರೆ ಯಾಕೆ ಈ ರೀತಿಯಾಗಿ ಮಾಡ್ತಾನೆ ಪರಮಾತ್ಮ ಅಂದರೆ ಬ್ರಹ್ಮಾಂಡ ಬಲಿಯೋದು ಕುರಿ ಬಲಿತಾಗ ಅವನಿಗೆ ಹೆಚ್ಚಿನ ಮಾಂಸ ಸಿಗತ್ತೆ ಅಂತ ಅವನ ಅಪೇಕ್ಷೆ ಇರ್ಬೋದು ಇಲ್ಲಿ ಬ್ರಹ್ಮಾಂಡ ಬಲಿತಾಗ ಅಂದರೆ ತಕ್ಷಣ ತಕ್ಷಣ ಬ್ರಹ್ಮಾದಿ ದೇವತೆಗಳನ್ನು ಸೃಷ್ಟಿ ಮಾಡಿದ ತಕ್ಷಣ ಹಾಗೆ ತಿಂತ ಹೋದರೆ ತುತ್ತು ಕುಂದು ಅಂದರೆ ಅವರಿಗೆ ಊಟ ಕಡಿಮೆ ಆಗತ್ತೆ ಈ ರೀತಿಯಾಗ ಅಂತ ಹೇಳಿದ್ರೆ ಜೀವರ ಮೋಕ್ಷ ಸಾಧನೆ ಅನ್ನೋ ಪೂರ್ತಿಯಾಗಬೇಕು ಅನ್ನೋ ಉದ್ದೇಶ ಪರಮಾತ್ಮನಿಗೆ ಹೊರತು ಬೇರೆ ಏನೂ ಅಲ್ಲ ಆ ಬ್ರಹ್ಮಾಂಡದಲ್ಲಿ ಸೃಷ್ಟಿಗೆ ಬಂದಿರತಕ್ಕಂಥ ಎಲ್ಲ ಜೀವರಾಶಿಗಳು ಕೂಡ ತಮ್ಮ ಸಾಧನೆಯನ್ನು ಪೂರೈಸಿಕೊಂಡಾಗ ಪರಮಾತ್ಮ ಲಯವನ್ನು ಮಾಡ್ತಾನೆ ಬಲಿತ ಕುರಿಯನ್ನು ಕಡಿದು ತಿಂದರೆ ಕಟ್ಕೊನಿಗೆ ಹೇಗೆ ತೃಪ್ತಿ ಆಗತ್ತೋ ಅದೇ ರೀತಿಯಾಗಿ ಪರಮಾತ್ಮನಿಗೆ ಆ ಕಾಲದಲ್ಲಿ ಅಂದರೆ ಸೃಷ್ಟಿಗೆ ಬಂದಿರತಕ್ಕಂಥ ಜೀವರಾಶಿಗಳನ್ನೆಲ್ಲ ಸಾಧನೆಯನ್ನು ಮಾಡಿಸಿ ಅವರ ಸಾಧನೆ ಪರಿಪೂರ್ಣ ಆದಾಗ ಆ ಕಲ್ಪದ ಬ್ರಹ್ಮದೇವರ ಸಾಧನೆ ಪೂರ್ತಿಯಾದಾಗ ಭಗವಂತ ಈ ಲಯ ಕಾರ್ಯವನ್ನು ಮಾಡ್ತಾನೆ ಆ ಕಲ್ಪದ ಕೊನೆ ಜೀವಿಯ ಸಾಧನೆ ಮುಗಿಯೋ ತನಕ ಕಾಯಿಸ್ತಾನೆ ಬ್ರಹ್ಮದೇವರಿಗೆ ನೀನು ಇನ್ನೂ ಸಾಧನೆ ಮಾಡ್ಕೋತಾ ಇರು ಅಂತ ಆ ಕಲ್ಪದ ಕೊನೆಯ ಜೀವಿ ಸಾಧನೆಯನ್ನು ಪೂರ್ತಿ ಮುಗಿದಾಗ ಪರಮಾತ್ಮ ಲಯ ಕಾರ್ಯವನ್ನು ಮಾಡಿ ಆಮೇಲೆ ತ್ರಿವಿಧ ಜೀವರಿಗೆ ಅವರವರ ಗತಿಯನ್ನು ಕೊಡ್ತಾನೆ ಭಗವಂತ ಹೀಗೆ ಭಕ್ತರನ್ನು ಸಂರಕ್ಷಣೆ ಮಾಡಿದ್ರಿಂದ ವಿಶೇಷ ಏನು ಬರೋಲ್ಲ ಲಯ ಮಾಡಿದ್ರಿಂದ ದುಃಖನೂ ಇಲ್ಲ ಭಗವಂತ ಆದ್ದರಿಂದ ಅವನಿಗೆಲ್ಲಿದ್ದು ಸುಖ ದುಃಖ ಅಂತೇಳಿ ಭಗವಂತನಿಗೆ ಪ್ರಾಕೃತ ಸುಖ ದುಃಖಗಳ ಸಂಬಂಧ ಅನ್ನೋದು ಇಲ್ಲವೇ ಇಲ್ಲವೇ ಇಲ್ಲ ಸೃಷ್ಟಿ ಸಂಹಾರ ಲೀಲಾವಿಲಾ ಸಾತ ತಮ್ಮಂತ ದ್ವಾದಶ ಸ್ತೋತ್ರದಲ್ಲಿ ಶ್ರೀಮದಾಚಾರ್ಯ ಹೇಳ್ದಂಗೆ ಭಗವಂತನಿಗೆ ಪ್ರಾಕೃತ ಸುಖ ದುಃಖಗಳ ಸಂಬಂಧ ಎಂದಿಗೂ ಇಲ್ಲ ಅವನಿಗೆ ಯಾಕೆ ಲಯ ಮಾಡಿದಾಗ ದುಃಖ ಆಗಲ್ಲ ಅಂತ ಕೇಳಿದ್ರೆ ನಾಶ ಮಾಡಿದ್ದನ್ನು ಮತ್ತೆ ಯಥಾವತ್ತಾಗಿ ಸೃಷ್ಟಿ ಮಾಡುವಂಥ ಸಾಮರ್ಥ್ಯ ಇದೆ ಪರಮಾತ್ಮನಿಗೆ ಆದ್ದರಿಂದ ಅವನಿಗೆ ದುಃಖ ತಟ್ಟಲ್ಲ ನಮ್ಮ ನಿಮ್ಮಂಥವ್ರಿಗೆ ಯಾವುದೋ ಒಂದು ಪ್ರಾಡಕ್ಟನ್ನು ನಾವು ಸೃಷ್ಟಿ ಮಾಡಿರ್ತೀವಿ ಅರ್ಥಾತ್ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ ಅದು ನಾಶ ಆದರೆ ನಾವು ಪುನಃ ಅದೇ ರೀತಿಯಾಗಿ ನಮಗೆ ಮಾಡಲಿಕ್ಕೆ ಬರಲ್ಲ ಅದರಿಂದ ನಾವು ದುಃಖವನ್ನು ಪಡ್ತೀವಿ ಇಲ್ಲಿ ಸರ್ವಶಕ್ತ ಸರ್ವ ಸಮರ್ಥನಾಗಿರ್ತಕ್ಕಂಥ ಭಗವಂತ ಆದ್ದರಿಂದ ಅವನಿಗೆ ಇಂತ ಅನೇಕ ಬ್ರಹ್ಮಾಂಡಗಳನ್ನು ಮತ್ತ ಮತ್ತ ಮತ್ತೆ ಮತ್ತೆ ಸೃಷ್ಟಿ ಮಾಡುವಂಥ ಅಚಿತ್ಯ ಅದ್ಭುತ ಸಾಮರ್ಥ್ಯ ಇರೋದರಿಂದ ಭಗವಂತ ಜೀವರ ಸಾಧನೆಯ ಉದ್ದೇಶದಿಂದ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ ಹೊರತು ಸರ್ವತಃ ಕರೂರ ಕಾರ್ಯ ಅನ್ನೋದಲ್ಲ ಇಂತಹ ಪರಮಾತ್ಮ ಅನಾದಿಯಾಗಿರ್ತಕ್ಕಂಥವನು ಅನಂತ ಕಾಲದಲ್ಲಿಯೂ ಕೂಡ ಜಗತ್ತನ್ನು ಬಗೆ ಬಗೆಯಾಗಿ ನಾನಾ ರೀತಿಯಾಗಿ ಸೃಷ್ಟಿ ಮಾಡಬಲ್ಲಂಥ ಅಚಿಂತ್ಯದ್ಭುತ ಮಹಿಮನಾಗಿರ್ತಕ್ಕಂಥವನು ಇಲ್ಲಿ ಏನಿದ್ರು ಮರಳಿನ ಮನೆಗಳ ದೃಷ್ಟಾಂತ ಅಂದರೆ ಸೃಷ್ಟಿ ಮಾಡುವ ಕಾಲದಲ್ಲೂ ಅದೇ ಆನಂದ ಮತ್ತೆ ಅದನ್ನು ತಾವೇ ತಮ್ಮ ಕಾಲಿನಿಂದ ಒಂದು ತುಳಿಸುವ ತುಳಿದು ಕಡಿಸುವಾಗೂ ಕೂಡ ಅದೇ ಆನಂದ ಆ ಮಕ್ಕಳಿಗೆ ಹೇಗಿರುತ್ತೋ ಹಾಗೆ ಪರಮಾತ್ಮನಿಗೆ ಜಗತ್ತಿನ ಸೃಷ್ಟಿಕಾರಿ ಮಾಡಬೇಕಾದರೂ ಅದೇ ಆನಂದ ತಾನೇ ಸೃಷ್ಟಿ ಮಾಡಿದ್ದನ್ನು ತಾನೇ ಲಯ ಮಾಡಬೇಕಾದ್ರು ಅದೇ ರೀತಿಯಾಗಿರ್ತಕ್ಕಂಥ ಆನಂದ ಹೀಗೆ ಭಗವಂತ ಹಲವು ಬಗೆಯಲ್ಲಿ ನಿರ್ಮಿಸುವ ನಿಶ್ಚನೂ ತಾನಾಗಿದ್ದು ಸಲಹುವ ನಿರ್ಮಾಣವನ್ನು ಹಲವು ಬಗೆಯಲ್ಲೇ ಮಾಡ್ತಾನೆ ಭಗವಂತ ನಿಶ್ಚಲನತಾನಾಗಿದ್ದು ಮಾಡುವ ಸಲಹುವ ಈ ಸ ನಿರ್ಮ ನಿಶ್ಚಲ ಅನ್ನೋದಿದೆಯಲ್ಲ ಆ ವಿಶೇಷಣವನ್ನು ನಿರ್ಮಾಣ ಮಾಡೋ ಕಾಲದಲ್ಲಿ ಅಂದರೆ ಸೃಷ್ಟಿ ಕಾರ್ಯದಲ್ಲೂ ಅವನು ನಿಶ್ಚಲನಾಗಿ ಇರ್ತಾನೆ ಸಲಹುವ ಅಂದರೆ ಸಂರಕ್ಷಣೆ ಮಾಡೋ ಕಾಲದಲ್ಲೂ ಕೂಡ ಅವನು ನಿಶ್ಚಲನಾಗಿರ್ತಾನೆ ನುಂಗುವ ಅಥವಾ ಲಯ ಕಾರ್ಯ ಮಾಡುವ ನಿಶ್ಚಲನಾಗಿ ಇರ್ತಾನೆ ಪರಮಾತ್ಮ ಯಾವುದೇ ಫಲದಾಸೆಯಿಂದನೋ ಅಥವಾ ಆಲಸ್ಯಾದಿ ಪರಿಹಾರ ದೋಷ ದೋಷ ಪರಿಹಾರಕ್ಕಾಗೋ ಸ್ವಲ್ಪವೂ ಕೂಡ ಅವನ ಅಪೇಕ್ಷೆ ಇಲ್ಲದೆ ತನ್ನ ಸ್ವಭಾವ ಇದು ಆ ರೀತಿಯಾಗಿ ನಿರ್ಮಾಣವನ್ನು ಮಾಡುತ್ತಾನೆ ಭಗವಂತ ಅವರವರಿಗೆ ಅವರವರ ಗತಿಯನ್ನು ಕೊಡಬೇಕು ಅನ್ನೋ ಉದ್ದೇಶ ಅಷ್ಟೇ ಕ್ರೀಡೆಗೋಸ್ಕರ ಅವರವರ ಗತಿ ನೀಡಲೋಸಗ ಅಂತ ಹೀಗೆ ಭಗವಂತ ದೋಷ ದೂರ ಗುಣಪರಿಪೂರ್ಣನಾಗಿರ್ತಕ್ಕಂಥವನು ಬ್ರಹ್ಮಾಂಡದ ಒಳಗೂ ಬ್ರಹ್ಮಾಂಡದ ಹೊರಗೂ ಸರ್ವತ್ರ ವ್ಯಾಪ್ತನಾಗಿ ನಿರ್ಲಿಪ್ತನೇ ಆಗಿದ್ದಾನೆ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣಿಸ್ತು